Oh, my God. ಬಸವನ ಚರಿತೆಯನ್ನು ಸುರುವ ಸಭೆಯಲ್ಲಿ ಸೋಸಿ ನೋಡಬೆದು ಸಜ್ಜನರ ಬಸವನ ಚರಿತೆಯನ್ನು ಸುರುವ ಸಭೆಯಲ್ಲಿ ಸೋಸಿ ನೋಡಬೆಲು ಸಜ್ಜನರ ವಸುಢೆಯೊಳು ಉತ್ತಮ ದೇಶ ಕ ನಾಟಕ ಬಡಗಲ ಭಾಗವು ವಿಜಯಮುರಾ ವಿಧದ ಮಹಾಭಕ್ತಿಯ ರೀತಿಯ ಸಾಲುರಾಗದಿಂದ ಹೇಳಿದನು ಮೂರು ವಿಧದ ಮಹಾಭಕ್ತಿಯ ರೀತಿಯ ಸಾಲುರಾಗದಿಂದ ಹೇಳಿದನು ನೂರು ರೂಪದಿಂದ ಪರಮ ಆತ್ಮನು ತಾಗುರುಲಿಂಗ ಜಂಗಮನಾಗಿಹನು ತನುಮನ ಧನಗಳ ನೀಡುತ್ತ ನಡೆವ ಜಗದಲ್ಲಿ ಸುಖ ದಿಂಬಾಳುವನು ತನುಮನ ಧನಗಳ ನೀಡುತ್ತ ನಡೆವ ಜಗದಲ್ಲಿ ಸುಖದಿಂಬಾಳುವನು ಕನಲದೆ ಕುಂಡದ ದಾಸೋ ಹರಿನಿಗ ಮೈ ಕೈ ನಿಲ್ಲುವನು ಚರಣನ ಸತಿತ ಲಿಂಗ ವ್ಯಪತಿಯು ಭಕ್ತನು ನಿಯಮದಿ ತಿಳಿಯುವನು ಶರಣನು ಸತಿತ ಲಿಂಗ ವ್ಯಪತಿಯು ಭಕ್ತನು ನಿಯಮದಿ ತಿಳಿಯುವನು ಕರುಣದಿ ಕಾಣುವ ಸಾಮರಸ್ಯವನು ಕೂಡಲ ಸಂಗಮ ನೋಲಿದವನು ಕಟ್ಟಲ ಮರ್ಮವ ತಿಳಿಯುತ್ತೆಾಗಿಯು ಭೋಗದಾಸೆಯನ್ನು ಬಿಸುತ್ತುವನು ಕಟ್ಲ ಮರ್ಮವ ತಿಳಿಯುತ್ತೆಗಾಗಿಯು ಭೋಗದಾಸೆಯನ್ನು ಬಿಸುತ್ತುವನು ಚೂಟ ಸ್ಥಳವನ್ನು ತಿಳಿದು ನುಗ್ಗುವನು ಅನುಭಾವದಿ ಆನಂದವನು ಅಂಗಮಯನು ತಾ ದೇವ ಜಗದಲ್ಲಿ ಲಿಂಗಮಯನು ಕೇಳಿಸಿವನು ಅಂಗಮಯನು ತಾ ದೇವವು ಜಗದಲ್ಲಿ ಲಿಂಗಮಯನು ಕೇಳಿಸಿವನು ಲಿಂಗಾಂಗದ ತಮ ಭಾವಭಕ್ತಿಯಲ್ಲಿ ಕೊನೆಯ ಕುಟವಟಕೊಳ್ಳುವನು ಭಕ್ತಿಯ ಮುಕ್ತಿಯ ತಾಯಿಯಾಗಿ ಪುದು ಭಕ್ತಿ ಭಾವ ಸುಖ ತಿಳಿದವನು ಭಕ್ತಿಯ ಮುಕ್ತಿಯ ತಾಯಿಯಾಗಿ ಪುದು ಭಕ್ತಿಭಾವ ಸುಖ ತಿಳಿದವನು ಮುಕ್ತಿಯ ನೆಲೆಯನ್ನು ಕಾಣುತ್ತ ಸುತ್ತನಾಗುವನು ಜಂಗಮನು ಲಿಂಗ ಮನವನು ನೀಡುತ್ತಲೇ ಜಂಗಮಗೆ ಧನವ ನೀಡುತ್ತಲಿ ಲಿಂಗಚ ಮನವನ್ನು ನೀಡುತ್ತಲೀ ಜಂಗಮಗೆ ಧನವ ನೀಡುತ್ತಲಿ ಅಂಗದಲ್ಲಿ ಗುರುವನೊಲಿಸುತ್ತಲೀ ಶೃಂಗಾರ ಸೌಖ್ಯವ ಮರೆಯುತ್ತಲೇ ಭವಭಂಗ ಗೊಳಿಸ ಗುರು ಲಿಂಗ ಜಂಗಮರ ಸೇವೆ ಮಾಡಬೇಕು ನಿರಂತರ ಭವಭಂಗ ಗೊಳಿಸ ಗುರು ಲಿಂಗ ಜಂಗಮರ ಸೇವೆ ಮಾಡಬೇಕು ನಿರಂತರ ಬಸವನ ಚೆರಿತ ಏನು ಸುಲಭ ಸಭೆಯಲ್ಲಿ ಸಹ ತಿನ್ನು ಹೋದ ಬೆನರ ಬಸವನ ಚೆರಿತ ಏನು ಸುಲಭ ಸಭೆಯಲ್ಲಿ ಸೋ ತಿನ್ನು ದೇಶ ಕರ್ನಾಟಕ ವಸುತೆಯೊಳು ತಮ ದೇಶ ಕರ್ನಾಟಕ ಬಡಗಲ ಮಾತು ವಿಜಯಪುರ